ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತುಪೇಳುವೆ ಪರಮ ಭಗವದ್ಭಕ್ತರಿದನಾದರದೆ ಕೇಳುವುದು ಆದರದೇ ಕೇಳುವುದು ಹಿಂದಿನ ಪದ್ಯದಲ್ಲಿ ಕಾರ್ಯಕಾರಣ ಸಂಬಂಧ ಆಗಬೇಕು ಅಂತ ಅಂದರೆ ಕಾರ್ಯ ಆಗಬೇಕು ಅಥವಾ ಕಾರಣವಸ್ತುಗಳಲ್ಲಿ ಪ್ರೇರ್ಯ ಪ್ರೇರಕ ರೂಪಗಳಿಂದ ಪರಮಾತ್ಮನೇ ಇರ್ತಾನೆ ಅಂತ ತಿಳಿಸಿದ್ರು ಪ್ರಪಂಚದ ಎಲ್ಲ ಜೀವ ಜಡ ವಸ್ತುಗಳು ಎಲ್ಲಾದರೂ ಕೂಡ ಪರಸ್ಪರ ಕಾರ್ಯಕಾರಣ ಸಂಬಂಧದಿಂದನೋ ಪ್ರೇರ ಪ್ರೇರಕ ಸಂಬಂಧದಿಂದನೋ ಗಾಢವಾಗಿ ಹೆಣದ್ಕೊಂಡಿರುತ್ತೆ ಯಾವ ವಸ್ತುವು ಕೂಡ ಏಕಾಂಗಿಯಾಗಿ ಸ್ವತಂತ್ರವಾಗಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರವೃತ್ತಿಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಎಲ್ಲವೂ ಕೂಡ ಪರಸ್ಪರ ಸಂಬಂಧ ಆಗಬೇಕು ಅಂತ ಆದರೆ ಕಾರಣೀಭೂತನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇರಬೇಕು ಅವನೇ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತ ಇದು ಭಗವಂತನ ವ್ಯಾಪಾರ ಅಂತ ತಿಳಿಸಿದರು ಈಗ ನಮ್ಮ ಪ್ರಶ್ನೆ ಏನು ಅಂದರೆ ಕೇವಲ ಅವನಿಂದ ಇದಲ್ಲ ಯಾಂತ್ರಿಕವಾಗಿ ನಡೆಯತ್ತ ಅಥವಾ ಅವನ ಶಕ್ತಿ ಅಯಸ್ಕಾಂತ ಕಬ್ಬಿಣವನ್ನು ಹೇಗೆ ಆಕರ್ಷಣೆ ಮಾಡುತ್ತೋ ಆ ರೀತಿಯಾಗಿ ಮ್ಯಾಗ್ನೆಟಿಕ್ ಪವರ್ ಅಂತ ಏನು ಆ ರೀತಿಯಾಗಿರ್ತಕ್ಕಂಥ ಚುಂಬಕ ಶಕ್ತಿನ ಒಂದು ಅಥವಾ ಸೂರ್ಯನ ಗುರುತ್ವಾಕ ಗುರುತ್ವಾಕರ್ಷಣ ಶಕ್ತಿ ಗ್ರಾವಿಟೇಷನಲ್ ಫೋರ್ಸ್ ಅಂತ ಏನು ಹೇಳ್ತೀವಲ್ಲ ಅದಕ್ಕೆ ಒಳಪಟ್ಟು ಗ್ರಹಗಳೆಲ್ಲ ವ್ಯವಸ್ಥಿತವಾಗಿ ಸುತ್ತಾವಲ್ಲ ಆ ರೀತಿಯಾಗಿರ್ತಕ್ಕಂಥ ಶಕ್ತಿನ ಭಗವಂತದ್ದು ಅಥವಾ ವಿದ್ಯುತ್ ಒಂದು ದೊಡ್ಡ ಯಂತ್ರದೊಳಗೆ ಪ್ರವೇಶ ಮಾಡಿ ಅದ್ಭುತವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡೋದು ವಿದ್ಯುತ್ ಇದ್ರೆ ಯಂತ್ರಗಳಿಂದ ಕಾರ್ಯ ಸರಾಗವಾಗಿ ನಡೆಯುತ್ತೆ ಅದೇ ರೀತಿಯಾಗಿ ಭಗವಂತನೂ ಕೂಡ ಎಲ್ಲ ಜಡ ಜೀವಗಳಲ್ಲಿ ವ್ಯಾಪ್ತನಾಗಿ ಯಾಂತ್ರಿಕವಾಗಿ ಕಾರ್ಯಕಾರಣವನ್ನು ಮಾಡ್ತಾನೋ ಹೀಗೆ ನೂರಾರು ಪ್ರಶ್ನೆಗಳು ಬರ್ತಾ ಇದೆ ಆ ಎಲ್ಲ ಪ್ರಶ್ನೆಗಳಿಗೆ ಸಮಾಧಾನ ರೂಪವಾಗಿ ಪರಮಾತ್ಮ ಮತ್ತು ಜೀವನ ಸಂಬಂಧ ಅನ್ನೋದು ಯಾಂತ್ರಿಕವಾಗಿ ಮೆಕ್ಯಾನಿಕಲ್ಲಾಗಿ ಅಥವಾ ಯಾವುದೋ ನಿಮಿತ್ತದಿಂದ ಅಥವಾ ಅಯಸ್ಕಾಂತದಂತೆ ಎಲ್ಲರನ್ನ ಆಕರ್ಷಣೆ ಮಾಡುವಂತಹ ಮ್ಯಾಗ್ನೆಟಿಕ್ ಪವರ್ ಅಂತನೋ ಅಥವಾ ಗುರುತ್ವಾಕರ್ಷಣ ಶಕ್ತಿ ಅಂದರೆ ಗ್ರಾವಿಟೇಷನಲ್ ಫೋರ್ಸ್ ಅಂತ ಏನು ಹೇಳ್ತೀವಲ್ಲ ಅಲ್ಲ ಎಲೆಕ್ಟ್ರಿಕಲ್ ಫೋರ್ಸೂ ಅಲ್ಲ ಗ್ರಾವಿಟೇಷನಲ್ ಫೋರ್ಸೂ ಅಲ್ಲ ಮ್ಯಾಗ್ನೆಟಿಕ್ ಫೋರ್ಸೂ ಅಲ್ಲ ಹಾಗಾದ್ರೆ ಹೇಗಿದೆ ಜೀವ ಮತ್ತು ಪರಮಾತ್ಮರ ಸಂಬಂಧ ಅಂದರೆ ತಂದೆ ಮಕ್ಕಳ ಸಂಬಂಧ ಹೇಗೋ ಹಾಗೆ ಇರ್ತಕ್ಕಂಥದ್ದು ಅನ್ನೋದನ್ನ ಈ ಪದ್ಯದಲ್ಲಿ ತಿಳಿಸ್ತಾರೆ ಅದರಿಂದ ಎಲೆಕ್ಟ್ರಿಕಲ್ ಫೋರ್ಸು ಅಲ್ಲ ಮ್ಯಾಗ್ನೆಟಿಕ್ ಫೋರ್ಸ್ ಅಂತೂ ಅಲ್ಲವೇ ಅಲ್ಲ ಗ್ರಾವಿಟೇಷನಲ್ ಫೋರ್ಸು ಅಲ್ಲ ಮೆಕ್ಯಾನಿಕಲ್ ಫೋರ್ಸು ಅಲ್ಲ ಹಾಗಾದರೆ ಜೀವ ಮತ್ತು ಪರಮಾತ್ಮನ ಸಂಬಂಧ ಹೇಗಿದೆ ಅಂದರೆ ತಂದೆ ಮಕ್ಕಳ ಸಂಬಂಧ ಅಂತ ಪರಿಶುದ್ಧವಾಗಿರ್ತಕ್ಕಂಥದ್ದು ಪವಿತ್ರವಾಗಿರ್ತಕ್ಕಂಥ ಸಂಬಂಧ ಅನ್ನೋದನ್ನು ಈ ಪದ್ಯದಲ್ಲಿ ತಿಳಿಸ್ತಾನೆ ಜನಕ ತನ್ನ ಆತ್ಮಜಗೆ ವರ ಭೂಷಣ ದುಕೂಲವತೊಡಿಸಿ ತಾವಂದನೆ ಕೈ ಕೊಳು ತವನ ಹರಸುತ ಹರುಷ ಪಡುವಂತೆ ಒಂದರಕ್ಕೆ ಕ್ಷಣ ಪೂಜ್ಯ ಪೂಜಕ ನೆನೆಸಿ ಪೂಜಾ ಸಾಧನ ಪದಾರ್ಥನು ತನಗೆ ತಾನಾಗಿ ಫಲಗಳ ನೀವ ಭಗಜರಿಗೆ ತಂದೆ ಜನಕ ತನ್ನ ಆತ್ಮಜಗೆ ಅಂದರೆ ತನ್ನ ಪುತ್ರನಿಗೆ ವರ ಅಂದರೆ ಶ್ರೇಷ್ಠವಾಗಿರ್ತಕ್ಕಂಥ ಭೂಷಣ ಒಡವೆ ವಸ್ತುಗಳನ್ನು ದುಕೂಲ ಅಂದರೆ ವಸ್ತ್ರಗಳನ್ನು ತೊಡಿಸಿ ತಾ ಒಂದನೆಯ ಕೈಗೊಳ್ಳುತ್ತಾ ಹರಸುತ ಹರಿಸುತ್ತಾ ಹರಿಸಪಡುವಂತೆ ತಂದೆಯಾಗಿರ್ತಕ್ಕಂಥವನು ಮಗನನ್ನು ಕಂಡರೆ ಭಾಳ ಪ್ರೀತಿ ಆ ಪರಮಾತ್ಮೆ ತಂದೆಯ ಸ್ಥಾನದಲ್ಲಿರ್ತಕ್ಕಂಥ ಜೀವ ಅಂದರೆ ಮಗ ತಾನೇ ಹೆತ್ತಿರತಕ್ಕಂಥ ಅಥವಾ ತನ್ನಿಂದ ಸೃಷ್ಟಿಗೆ ಬಂದಿರತಕ್ಕಂಥ ಮಗನನ್ನು ಕಂಡರೆ ತಂದೆಗೆ ಭಾಳ ಪ್ರೀತಿ ತಾನು ಕೊಟ್ಟಿರ್ತಕ್ಕಂಥ ವರ ಅಂದರೆ ಶ್ರೇಷ್ಠವಾಗಿರ್ತಕ್ಕಂಥ ಭೂಷಣ ದುಕೂಲವ ಅಂದ್ರೆ ಶ್ರೇಷ್ಠವಾಗಿರ್ತಕ್ಕಂಥ ವಸ್ತ್ರಾಭರಣಗಳನ್ನೆಲ್ಲ ತಾನು ಮಗನಿಗೆ ತಂದು ಕೊಡ್ತಾನೆ ಮಗ ಅದನ್ನೆಲ್ಲ ತೊಟ್ಟು ತಂದೆಗೆ ಬಂದು ತೋರಿಸಿದ್ರೆ ತಂದೆಗೆ ಭಾರಿ ಆನಂದ ಆಗತ್ತೆ ನಾನು ಕೊಟ್ಟಿದ್ದ ಉಡುವೆ ವಸ್ತ್ರಾದಿಗಳನ್ನೆಲ್ಲ ಹಾಕೊಂಡು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಬಂದಿ ಮಗ ಮತ್ತಷ್ಟು ಚೆನ್ನಾಗಿ ಸೌಂದರ್ಯದಿಂದ ಕಾಣ್ತಾನೆ ಅಂತ ಸಂತೋಷ ಆ ಮಗ ಸತ್ಪುತ್ರ ಒಳ್ಳೆ ಸಂಸ್ಕಾರವಂತನಾಗಿ ತಂದೆಗೆ ಬಂದು ಭಕ್ತಿಯಿಂದ ನಮಸ್ಕಾರ ಮಾಡಿದರೆ ಮತ್ತಷ್ಟು ಸಂತೋಷ ಆಶೀರ್ವಾದದ ಮಳೆಯನ್ನೇ ಕರೀತಾನೆ ಹಾಗೆ ಭಗವಂತನು ಕೂಡ ಸಜ್ಜನರಾಗಿರ್ತಕ್ಕಂಥ ಭಕ್ತರನ್ನ ಪ್ರೀತಿಯಿಂದ ಮಕ್ಕಳು ಅನ್ನೋ ರೀತಿಯಾಗಿ ನೋಡಿ ಆನಂದ ಪಡ್ತಾನೆ ಚರಬ್ರಹ್ಮ ವೈಷ್ಣವಾ ಅಂತ ಶಸ್ತ್ರ ಹೇಳ್ತಾರೆ ಜ್ಞಾನಿಗಳೇ ಭಗವಂತನಿಗೆ ಉತ್ತಮವಾಗಿರ್ತಕ್ಕಂಥ ಪ್ರತಿಮಾ ಸ್ಥಾನೀಯರು ಪ್ರತಿಮೆಗಳು ಅವರು ಭಗವಂತ ಕೊಟ್ಟಿರ್ತಕ್ಕಂಥ ಶ್ರುತಿ ಸ್ಮೃತಿ ಅಂದ್ರೆ ವೇದ ಪುರಾಣ ಇಂಥ ಶ್ರೇಷ್ಠವಾಗಿರ್ತಕ್ಕಂಥ ಒಡೆಯವೆಯನ್ನ ವಸ್ತ್ರವನ್ನು ಮಾಡ್ಕೊಂಡು ಬಂದ್ರೆ ಪರಮಾತ್ಮ ಅದನ್ನು ನೋಡಿ ಭಾರಿ ಆನಂದ ಪಡ್ತಾನೆ ವೇದದಲ್ಲಿ ಹೇಳಿರ್ತಕ್ಕಂಥ ವೇದೋಕ್ತವಾಗಿರ್ತಕ್ಕಂಥ ಸತ್ಕರ್ಮಗಳನ್ನು ಪರೋಪಕಾರ ಅಹಿಂಸಭೂತದಯ ಇತ್ಯಾದಿ ಒಂದಕ್ಕಿಂತ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಆಭರಣಗಳನ್ನೆಲ್ಲ ಧರಿಸ್ಕೊಂಡು ನೀನೇನು ಕೊಟ್ಟಿದ್ಯೋ ಅದನ್ನೇ ನಿನಗೆ ಮತ್ತೆ ಅರ್ಪಣೆ ಮಾಡ್ತೀನಿ ಅಂತ ಸತ್ಕರ್ಮಗಳನ್ನು ಮಾಡಿ ಭಗವಂತನಿಗೆ ನಂದೇನಿದೋ ಸ್ವಾಮಿ ನಿಂದೇ ಇದೆ ಅಂತ ಬಂದು ಭಕ್ತಿಯಿಂದ ನಮಸ್ಕಾರ ಮಾಡಿದರೆ ಸಾಕು ಭಗವಂತನಿಗೆ ಅಂತಹ ಸತ್ಪುತ್ರರನ್ನು ಸಜ್ಜನ ಕಂಡು ಭಾರೀ ಸಂತೋಷ ಪಡ್ತಾನೆ ಅನುಗ್ರಹದ ಹೊಳೆಯನ್ನೇ ಹರಿಸ್ತಾನೆ ಭಗವಂತ ಅಂದರೆ ಏನು ವರಭೂಷಣ ದುಃಲವ ತೊಡಿಸಿ ಶ್ರೇಷ್ಠವಾಗಿರ್ತಕ್ಕಂಥ ವಸ್ತ್ರಾಭರಣಗಳನ್ನು ಏನು ಕೊಟ್ಟಿಯಾನೆ ಭಗವಂತ ಅಂದರೆ ಜೀವನ ಪರಿಮಾಣ ಅನ್ನೋದು ಹೇಳಿದ್ದೀವಿ ಕುದುರೆ ಬಾಲದ ಕೊನೆಯ ಕೂದಲು ಅಂದರೆ ಒಂದು ಕೂದಲಿನ ಹತ್ತು ಭಾಗ ಮಾಡಿದರೆ ಎಷ್ಟು ಸೂಕ್ಷ್ಮ ಇರುತ್ತೋ ಅಂಥ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಅಂತಹ ಜೀವನಿಗೆ ವಾಸಾಂಸಿ ಜೀರ್ಣಾನೇ ಯಥಾ ವಿಹಾಯ ಅಂತಹ ಜೀರ್ಣವಾಗಿರ್ತಕ್ಕಂಥ ಮಲಿನವಾಗಿರ್ತಕ್ಕಂಥ ಕೊಳಗಾದ ವಸ್ತ್ರಗಳನ್ನೆಲ್ಲ ತೆಗೆದು ಶುದ್ಧವಾಗಿರ್ತಕ್ಕಂಥ ನಾನಾಭರಣ ವಿಶೇಷವಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಶ್ರೇಷ್ಠ ವಸ್ತ್ರಗಳನ್ನು ಅಂದರೆ ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂಥ ಜನ್ಮವನ್ನು ಕೊಟ್ಟು ಅಲ್ಲಿ ಭಗವಂತನನ್ನ ಇಷ್ಟೆಲ್ಲ ಅನಂತ ಉಪಕಾರ ಅನಿಮಿತ್ತ ಉಪಕಾರ ಮಾಡಿರ್ತಕ್ಕಂಥ ಭಗವಂತನನ್ನು ಕುರಿತು ಉಪಾಸನ ಪೂಜಾ ಅತಿಥಿ ಸತ್ಕಾರ ಭೋಜನ ಮಾಡಿದರೆ ವೈಶ್ವಾನ ಯಜ್ಞ ಪ್ರಾಣಿಹೋತ್ರ ಇಷ್ಟೆಲ್ಲ ಚಿಂತನೆ ಮಾಡಬೇಕು ಅಂತ ಭಗವಂತ ಸಾಧನ ಶರೀರವನ್ನು ಕೊಟ್ಟಿಯಾನೆ ಅಷ್ಟೇ ಅಲ್ಲ ಒಂದೇ ವಸ್ತ್ರ ಅಲ್ಲ ಈ ಶರೀರ ಮುದಿಯಾಗಿ ಇನ್ನು ನಿತ್ಯನೈಮಿತ್ತ ಕರ್ಮಗಳನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ತ್ಯಾಗ ಮಾಡುವ ಸಂದರ್ಭ ಬಂದರೆ ಅದನ್ನು ವಾಪಸ್ ತೊಗೊಂಡು ಮತ್ತೊಂದು ಬೇರೆ ಕೊಡ್ತಾನೆ ಅದಕ್ಕಿಂತ ಹಿಂದೆ ಕರ್ಮಗಳನ್ನು ಚೆನ್ನಾಗಿ ಮಾಡಿದ್ದ ಅಂತ ಅಂದರೆ ಮುಂದಿನ ಜನ್ಮದಲ್ಲಿ ಅದಕ್ಕಿಂತ ಉತ್ತಮವಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ವಸ್ತ್ರವನ್ನು ಕೊಡ್ತಾನೆ ಜನ್ಮವನ್ನ ಕೊಡ್ತಾನೆ ಆ ರೀತಿಯಾಗಿ ಕೊಟ್ಟಾಗ ಜ್ಞಾನ ಭಕ್ತಿ ವಿಷಯ ವೈರಾಗ್ಯ ಅನ್ನೋದೇ ಭೂಷಣಗಳು ನಾನಾ ರೀತಿಯಾಗಿರ್ತಕ್ಕಂಥ ಒಡವೆಗಳು ಇಷ್ಟೆಲ್ಲವನ್ನು ಧಾರಣೆ ಮಾಡಿ ಆ ಭಕ್ತ ಭಗವಂತನಿಗೆ ನಿನ್ನಂಥ ಅನಿಮಿತ್ತ ಉಪಕಾರಿ ಯಾರೂ ಇಲ್ಲ ಸಾಧನ ಶರೀರ ನೀ ದಯದಿ ಕೊಟ್ಟದ್ದು ಅಂತ ಭೋ ಶರೀರ ಅಶುಶರೀರ ಇದೆರಡೂ ಬೇಡ ಅಂತ ಹೇಳಿದಾಗ ದೇವತೆಗಳ ಪ್ರಾರ್ಥನೆಯಂತೆ ಇಂಥ ಜ್ಞಾನ ಅನುಸಂಧಾನಕ್ಕೆ ಯೋಗ್ಯವಾಗಿರ್ತಕ್ಕಂಥ ಮನುಷ್ಯ ಜನ್ಮವನ್ನು ಕೊಟ್ಟಿದ್ದು ಸಾರ್ಥಕ ಆಯಿತು ಅಂತ ಭಗವಂತ ಬಹಳ ಸಂತೋಷ ಪಡ್ತಾನೆ ಮೆಚ್ಕೋತಾನೆ ಉದಾಹರಣೆ ಕೊಡಬೇಕು ಅಂತಾದರೆ ಪಾಂಡವರು ಮಹಾ ಜ್ಞಾನಿಗಳು ಅಂತ ಮೊಮ್ಮ ಪ್ರಾಣ ಹಿ ಅಂತ ಸಂತೋಷದಿಂದ ಹೇಳ್ತಾನೆ ಕೃಷ್ಣ ಮಹಾಭಾರತದಲ್ಲಿ ಕೇಳ್ತಾರೆ ಆ ಭಕ್ತನಾಗಿರ್ತಕ್ಕಂಥವನು ಬರೆ ಭಗವಂತ ಕೊಟ್ಟ ಒಡವೆಗಳನ್ನು ಆಭರಣಗಳನ್ನು ಅಥವಾ ತಂದೆ ಕೊಟ್ಟತಕ್ಕಂಥ ಧಾರಣೆ ಮಾಡೋದು ಅಷ್ಟೇ ಅಲ್ಲ ಭಕ್ತಿಯಿಂದ ಜ್ಞಾನ ಅನುಸಂಧಾನ ಪೂರ್ವಕವಾಗಿ ನಮಸ್ಕಾರ ಮಾಡಿದ್ರೆ ಭಗವಂತ ಅಥವಾ ಜಗತ್ತಿನಲ್ಲಿ ತಂದೆ ಎಷ್ಟು ಸಂತೋಷ ಪಡ್ತಾನೆ ಆಶೀರ್ವಾದದ ಮಳೆಯನ್ನೇ ಕರಿತಾನೆ ಅದಕ್ಕೆ ನಮಸ್ಕಾರ ಮಾಡೋದ್ರಿಂದ ನಮಗೇನೆಲ್ಲ ಲಾಭ ಅಂತ ಶಾಸ್ತ್ರ ತಿಳಿಸತ್ತೆ ಅಭಿವಾದನ ಶೀಲಸೆ ನಿತ್ಯ ವೃದ್ಧೋಪಸೇವಿನ ಚತ್ವರಿ ತಸ್ಯ ವರ್ಧಂತೆ ಆಯುಕೀರ್ತಿ ಯಶೋಬಲಂ ಆಯುಸು ವೃದ್ಧಿ ಆಗತ್ತೆ ಲೋಕದಲ್ಲಿ ಕೀರ್ತಿ ಅನ್ನೋದು ಬರ್ತಾ ಇದೆ ಯಶಸ್ಸು ಸಿಗ್ತಾ ಇದೆ ಮಾಡೋ ಕಾರ್ಯದಲ್ಲಿ ಬಲ ಬರ್ತಾ ಇದೆ ಸಾಧನೆ ಮಾಡಿಕ್ಕೆ ಬೇಕಾಗಿರ್ತಕ್ಕಂಥ ದೈಹಿಕ ಬಲ ಮಾನಸಿಕ ಬಲ ಹೀಗೆ ಭಕ್ತಿಯಿಂದ ಒಂದು ನಮಸ್ಕಾರ ಮಾಡಿದರೆ ಎಷ್ಟು ಫಲ ಬರ್ತಾ ಇದೆ ಅಂಥದ್ದು ಅನಂತ ಜನ್ಮಗಳಲ್ಲಿ ಇದ್ದಿಂತ ಉತ್ಕೃಷ್ಟವಾಗಿರ್ತಕ್ಕಂಥ ಶರೀರ ಬೇಕು ಸಾಧನ ಶರೀರ ಅಂತ ಆದರೆ ತಂದೆ ಕೊಟ್ಟಿರ್ತಕ್ಕಂಥ ವಸ್ತ್ರಗಳನ್ನು ಮಗ ಪ್ರೀತಿಯಿಂದ ಧಾರಣೆ ಮಾಡಿದ ಸಂತೆ ಸಂತೋಷ ಆಗಿ ಮುಂದಿನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆಯದನ್ನೇ ಕೊಡಿಸ್ತಾ ಹೋಗ್ತಾನೋ ಹಾಗೆ ಭಗವಂತ ನಮಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಇನ್ನೂ ಸಾಧನೆ ಹೆಚ್ಚೆಚ್ಚು ಮಾಡಲಿಕ್ಕೆ ಅನುಕೂಲವಾಗಿರ್ತಕ್ಕಂಥ ಪರಿಸರ ಮತ್ತು ಪರಿಕರಗಳನ್ನು ಕೊಟ್ಟು ಅನುಗ್ರಹವನ್ನು ಮಾಡ್ತಾನೆ ಅಕಸ್ಮಾತ್ ಆ ಮಗ ತಂದೆ ಕೊಟ್ಟಿರ್ತಕ್ಕಂಥ ಆ ವಸ್ತುಗಳನ್ನು ಯಾವುದು ಧಾರಣೆ ಮಾಡಿದರೆ ನನಗೆ ಇಷ್ಟ ಇಲ್ಲ ಅಂತ ತಿರಸ್ಕಾರ ಮಾಡಿದರೆ ಅಥವಾ ಧಾರಣೆ ಮಾಡಿಯೂ ಕೃತಜ್ಞತೆಯಿಂದ ಭಗವಂತನಿಗೆ ಅಲ್ಲ ತಂದೆಗೆ ನಮಸ್ಕಾರ ಇತ್ಯಾದಿಗಳನ್ನು ಮಾಡದೇ ಇದ್ದರೆ ತಂದೆಗೆ ಹೇಗೆ ಕೋಪ ಬರುತ್ತೋ ಅದೇ ರೀತಿಯಾಗಿ ಇಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಮನುಷ್ಯ ಜನ್ಮವನ್ನು ಕೊಟ್ಟಾಗಲೂ ಭಕ್ತ ಸಾಧನೆಯ ಕಡೆಗೆ ಪ್ರವೃತ್ತಿನೇ ಮಾಡದೇ ಇದ್ದರೆ ಮುಂದೆ ಇಂಥ ಸಾಧನೆಗೆ ಯೋಗ್ಯವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಕೊಡೋಲ್ಲ ಅದರ ಬದಲು ಸಾಧನೆಗೆ ಅಯೋಗ್ಯವಾಗಿರ್ತಕ್ಕಂಥ ಯಾವುದೋ ಹೀನ ಜನ್ಮವನ್ನು ಕೊಡ್ತಾನೆ ಯಾಕಂದರೆ ಕೊಟ್ಟಾಗ ಉಪಯೋಗ ಮಾಡಿಲ್ಲ ಅದರಿಂದ ಒಂದೇ ಕೊಡದೇ ಇದ್ದರೂ ಒಂದೇ ಅಂತ ಭಗವಂತ ತೀರ್ಮಾನ ಮಾಡ್ತಾನೆ ಅದ ಭಕ್ತಿಯಿಂದ ಭಕ್ತ ನಮಸ್ಕಾರ ಮಾಡಿದರೆ ತಾಯ ವಂದನೆ ಕೈ ಕೊಳುತ ಆ ವಂದನೆ ಅಂದರೆ ನಮಸ್ಕಾರ ವಧಿ ಅಭಿವಾದನ ಸ್ತುತ್ಯೋಹೋ ಅಂತ ದಾತು ಶಾರೀರಿಕ ಅಂದರೆ ಕಾಯಿಕ ವಾಚಿಕ ಮಾನಸಿಕವಾಗಿ ಹೃದಯ ರೂಪೋ ವದನ ನಾಮವೋ ಆ ರೀತಿಯಾಗಿ ನಮ್ಮ ಎಲ್ಲ ಇಂದ್ರಿಯಗಳು ಕೂಡ ಭಗವತ್ಪುರವಾಗಿ ಉಪಯೋಗ ಆಯಿತು ಅಂತ ಆದರೆ ಭಗವಂತನಿಗೆ ಆ ಜೀವನ ಮೇಲೆ ಕಾರುಣ್ಯ ಬಂದು ಮತ್ತು ಇನ್ನೂ ಹೆಚ್ಚು ಸಾಧನೆಯನ್ನು ಮಾಡಿಸ್ತಾನೆ ತಂದೆ ಹೇಗೆ ಮಗ ನಮಸ್ಕಾರ ಮಾಡಿದಾಗ ದೀರ್ಘಾಯುಷ್ಯವಂತನಾಗೂ ಸುಖವಾಗಿರು ನಿನ್ನೆ ಇಷ್ಟಾರ್ಥ ಇಲ್ಲ ಸಿದ್ಧಿ ಆಗಲಿಂತ ಹೇಗೆ ಆಶೀರ್ವಾದವನ್ನು ಮಾಡ್ತಾನೋ ಅದೇ ರೀತಿಯಾಗಿ ಭಗವಂತನು ಕೂಡ ಭಕ್ತನಿಂದ ನಮಸ್ಕಾರಾದಿಗಳನ್ನು ಮಾಡಿಸ್ಕೊಂಡು ಮೋಕ್ಷವನ್ನೇ ಅನುಗ್ರಹಿಸ್ತಾನೆ ಶಾಶ್ವತ ಸುಖರೂಪ ಪುನರಾವೃತ್ತಿರಾಹಿತ್ಯವಾಗಿರ್ತಕ್ಕಂಥದ್ದು ಅದಕ್ಕಾಗಿ ಸಾಧನ ಶರೀರವನ್ನು ಕೊಟ್ಟಿಯಾನೆ ಅಂತಹ ವಸ್ತ್ರವನ್ನು ಉತ್ಕೃಷ್ಟವಾಗಿರ್ತಕ್ಕಂಥ ವಸ್ತ್ರವನ್ನು ಕೊಟ್ಟ್ಯಾನೆ ಜ್ಞಾನ ಭಕ್ತಿ ವೈರಾಗ್ಯಾನ ಶ್ರೇಷ್ಠವಾಗಿರ್ತಕ್ಕಂಥ ಅನುಪಮವಾಗಿರ್ತಕ್ಕಂಥ ಒಡವೆಗಳನ್ನು ಕೊಟ್ಟಿಯಾನೆ ಭಗವಂತ ಅವುಗಳಿಂದ ಉಪಾಸನೆ ಮಾಡಿಸ್ತಾನೆ ತಾನೇ ನಿಂತು ಅನಂತ ರೂಪಗಳಿಂದ ನಮ್ಮೊಳಗೆ ನಿಂತು ಅದನ್ನು ತಾನೇ ಸಮರ್ಪಿಸಿಕೊಂಡು ನಮಗೆ ಫಲವನ್ನು ಕೊಡ್ತಾನೆ ಅಂದರೆ ಭಗವಂತನ ಕಾರುಣ್ಯ ಎಷ್ಟು ಕೊನೆಗೆ ಇಷ್ಟೆಲ್ಲ ಮಾಡಿಸಿ ಕೊನೆಗೆ ಮೋಕ್ಷ ಸುಖವನ್ನೇ ಕೊಡ್ತಾನೆ ಭಗವಂತ ತಂದೆಯಾದವನು ಬಂಗನಿಗೆ ಆಶೀರ್ವಾದ ಮಾಡಿದ್ಮೇಲೆ ಹರಸುತ ಹರುಷ ಪಡುವಂತೆ ತಂದೆಗೆ ಭಾರಿ ಸಂಭ್ರಮ ತಾನೇ ಕೊಡಿಸಿದ್ದು ಮಗ ಹಾಕ್ಕೊಂಡಿದ್ದಷ್ಟೇ ಆದರೆ ಮಗ ಅದನ್ನು ಸ್ವೀಕಾರ ಮಾಡಿದ ಅನ್ನೋದು ಸಂಭ್ರಮ ಬಂದು ವಿನಿಂದ ಕಾಲಿಗೆ ಬಗ್ಗೆ ನಮಸ್ಕಾರ ಮಾಡಿದ ಅಂತ ಸಂಭ್ರಮ ಹೇಗೆ ಪಡ್ತಾನೋ ಅದೇ ರೀತಿಯಾಗಿ ಪರಮಾತ್ಮ ಜ್ಞಾನಿತ್ವಾತ್ಮೈವ ಮೇಮ ತಮ್ ಅಂತ ಜ್ಞಾನಿಯ ಸುಖವನ್ನು ತನ್ನದೇ ಸುಖ ಅಂತ ಭಗವಂತ ಆ ರೀತಿಯಾಗಿ ಚಿಂತನೆಯನ್ನು ಮಾಡ್ತಾನೆ ಲೋಕದಲ್ಲಿ ಆತ್ಮಾವಿ ಪುತ್ರನಾಮಸ್ತಿ ತಂದೆ ಮಗನ ಏಳಿಗೆಯನ್ನು ಕಂಡು ಅವನ ಅಭಿವೃದ್ಧಿಯನ್ನು ಕಂಡು ತಾನೇ ಅಭಿವೃದ್ಧಿ ಹೊಂದಿದಷ್ಟು ಹೇಗೆ ಸಂತೋಷವನ್ನು ಪಡೆದು ಲೋಕದಲ್ಲಿ ಕಂಡಿದ್ದೇವೆಯೋ ಅದೇ ರೀತಿಯಾಗಿ ಭಗವಂತನು ಇಂಥವನಿಗೆ ಜ್ಞಾನಕ್ಕೆ ಬೇಕಾಗಿರ್ತಕ್ಕಂಥ ಸಾಧನ ಶರೀರ ಕೊಟ್ಟಿದ್ದ ಅಲ್ಲಿ ಸಾಧನಕ್ಕೆ ಬೇಕಾಗಿರ್ತಕ್ಕಂಥ ಪರಿಸರ ಪರಿಕರಗಳನ್ನು ಒದಗಿಸಿದ್ದೆಲ್ಲ ಕೂಡ ನನಗೆ ಬಹಳ ಸಂತೋಷ ಆಯಿತು ಅಂತ ಅವನು ಮತ್ತೆ ಮತ್ತೆ ಹೆಚ್ಚು ಸಾಧನೆ ಮಾಡ್ತಾ ಹೋದಂಗೆಲ್ಲ ಭಗವಂತ ಆ ಭಕ್ತ ಸಾಧನೆಯಿಂದ ಸುಖವನ್ನು ಕಂಡಾಗೆಲ್ಲ ತನದೇ ಸುಖ ಅನ್ನೋ ರೀತಿಯಲ್ಲಿ ಭಗವಂತ ಲೋಕದ ತಂದೆಯಂತೆ ಹೆಮ್ಮೆಯನ್ನು ಪಡ್ತಾನೆ ಅದಕ್ಕೆ ದೃಷ್ಟಾಂತವನ್ನು ಕೊಡ್ತಾರೆ ಅರ್ಜುನನ ಒದೆ ಆಗಬೇಕು ಅಂತ ಕರ್ಣನಲ್ಲಿರ್ತಕ್ಕಂಥ ಶಕ್ತಿಯುಧ ಘಟೋತ್ಕಚನನ್ನು ಆಹುತಿ ತಗೊಳ್ಳೋ ಸಂದರ್ಭದಲ್ಲಿ ಶ್ರೀಕೃಷ್ಣ ಕುಣಿದಾಡಿನಂತೆ ಅರ್ಜುನನ ತಬ್ಕೊಂಡು ಶಂಕನಾದವನ್ನು ಮಾಡಿ ಬಹಳ ಸಂತೋಷಪಟ್ಟನಂತೆ ಇದು ಕೇವಲ ನಟನೆ ಅಲ್ಲ ಲೀಲೆ ಅಂತ ಅಂದರೆ ಅರ್ಜುನನ ಒಧೆ ಇದ್ದಿದ್ದಂತಹ ಆ ಕರ್ಣನಲ್ಲಿರ್ತಕ್ಕಂಥ ಶಕ್ತಾಯುಧ ಘಟೋತ್ಕಚನನ್ನು ಆಹುತಿ ತಗೊಂಡ ಮೇಲೆ ಅರ್ಜುನನಿಗೆ ಯಾವುದೇ ರೀತಿಯಾಗಿ ವಿಪತ್ತಿಲ್ಲ ಮತ್ತು ಒಂದು ಸಾಧನೆಯನ್ನು ಉಪಾಸನೆಯನ್ನು ಮುಂದುವರೆಸಬಹುದು ಅಂತ ಈ ರೀತಿಯಾಗಿ ಹಾಗೆ ಪರಮಾತ್ಮ ಮನುರ್ಹೆ ಕ್ಷಣ ತಾನು ಇಷ್ಟೆಲ್ಲ ಅನಂತ ಜೀವರ ಒಳಗೆ ಇದ್ರೂ ಕೂಡ ಕರ್ಮಗಳನ್ನು ಮಾಡಿಸಿ ಕರ್ಮವನ್ನು ಸ್ವೀಕಾರ ಮಾಡಿದಾಗ ಎರಡು ಸಂದರ್ಭದಲ್ಲೂ ಕೂಡ ನಿರ್ಲಿಪ್ತನಾಗಿಯೇ ಇರ್ತಾನೆ ಭಗವಂತ ಕಮಲದಂತೆ ಕಣ್ಣುಳ್ಳ ಅಂದರೆ ಅರಳಿದಂತೆ ಕಮಲ ವಾರಿಜಾಪ್ತ ಅಂತ ಕಮಲಕ್ಕೆ ಕಲಿತೀವಿ ಸೂರ್ಯನ ಕಿರಣಗಳಿಂದ ಅದು ಅರಳತಾ ಇದೆ ಹಾಗೆ ಭಗವಂತನೂ ಭಕ್ತನ ಔನ್ನತ್ಯವನ್ನು ನೋಡಿ ತನ್ನ ಕಣ್ಣು ಅರಳಿಸ್ತಾನೆ ನಾನು ಇಂಥ ಜನ್ಮ ಕೊಟ್ಟಿದ್ದಕ್ಕೆ ಎಂಥ ಸಾಧನೆ ಮಾಡ್ಕೊಂಡು अंत रीतिया आ भक्त साधने अनुकूल आने पूज्य पूजक नी आजातक व्यक्ति प्रतिमय शालिग्राम अल अंत अंतर्गतन तान इतने पूजा साधन पदार्थन ताने आजा परिका भगवंत मात्र तेतने हे पूज्य पूजा पूजे पूजा साधना ಎಲ್ಲ ಕಡೆಗಳು ಕೂಡ ತದ್ರೂಪ ತದಾಕಾರ ತತ್ ಶಬ್ದಚ್ಚನಾಗಿ ಭಗವಂತ ಇತ್ತು ತನ್ನ ಪೂಜೆಯನ್ನು ತಾನೇ ಮಾಡ್ಕೋತಾನೆ ಆದರೆ ಸ್ವರಮಣ ಅವನು ಇನ್ಯಾರಿಗೂ ಪೂಜೆಯನ್ನು ಮಾಡೋದಿಲ್ಲ ಅವನೇ ಸರ್ವೋತ್ತಮ ಈ ರೀತಿಯಾಗಿ ಭಕ್ತರನ್ನು ನಿಮಿತ್ತ ಮಾಡಿ ತಾನೇ ಅವರ ಮೂಲಕ ಪೂಜಿಸಿಕೊಂಡಂತೆ ತಾನೇ ಪೂಜೆಯನ್ನು ಮಾಡಿಕೊಂಡು ಆನಂದವನ್ನು ಪಡುತ್ತಾನೆ ಆದರೆ ಎಂಥ ಕಾರುಣ್ಯ ಫಲಗಳ ನೀವ ಭಜಕರಿಗೆ ಎಂತ ಹೌದಾರೆ ತಂದೆ ಕೊಟ್ಟಿರ್ತಕ್ಕಂಥ ವಸ್ತ್ರಾಲಂಕಾರಗಳನ್ನು ಮಗ ಧರಿಸಿದ್ರೆ ತಂದೆಗೆ ತೃಪ್ತಿ ಧರಿಸದೇ ಇದ್ರೆ ಬೇಸರ ಜಗತ್ತಿನಲ್ಲಿ ನೋಡ್ತೀವಿ ಅದೇ ರೀತಿಯಾಗಿ ಮಗ ವಸ್ತ್ರಾಲಂಕಾರಗಳನ್ನು ಧರಿಸಿದ್ದೇ ತಂದೆಗೆ ಹೆಮ್ಮೆ ಅದೇ ರೀತಿಯಾಗಿ ಭಗವಂತ ಆ ಭಕ್ತನಿಗೆ ಇಷ್ಟೆಲ್ಲ ಮಾಡಿದ್ದಕ್ಕೆ ಧರ್ಮ ವಿರೋಧ ಬಾರದಂತೆ ನನ್ನ ಪೂಜಾ ಕೈಂಕರ್ಯದಲ್ಲಿ ತನ್ನನ್ನು ತೊಡಗಿಸ್ಕೊಟ್ಟಿರ್ತಕ್ಕಂಥ ಶ್ರೇಷ್ಠ ಮಗ ಅಂತ ಹೇಳಿದರೆ ಎಲ್ಲ ಭಕ್ತರು ಅಂಥೇಳಿ ಆ ಭಗವಂತ ಹೆಮ್ಮೆಯನ್ನು ಪಡ್ತಾನೆ ಇಷ್ಟು ಚಿಂತನೆಯನ್ನು ಮಾಡಿದರೆ ಈ ಪರಿಯಲ್ಲರಿ ತುಂಬ ನರ ನಿತ್ಯೋಪವಾಸಿ ನಿರಾಮಯನು ನಿಷ್ಪಾಪಿ ನಿತ್ಯ ಮಹತ್ಸ ಯಜ್ಞಗಳನ್ನು ಆಚರಿಸಿದವನು ಅಂತ ಹೀಗೆ ಒಂದು ಊಟವನ್ನೇ ಮಾಡಿಷ್ಟು ಅನುಸಂಧಾನ ಮಾಡಿದರೆ ಸಾಕು ಭೋಜನ ಪದಾರ್ಥಗಳಲ್ಲಿ ಭಗವಂತ ಪ್ರತಿಮಾ ಸಾಲಿಗ್ರಾಮದಲ್ಲಿ ಭಗವಂತ ಭೋಕ್ತೃ ಊಟ ಮಾಡಿದ ಕೂತಿ ಅಂದ್ರೆ ಅವನೊಳಗೆ ಭಗವಂತ ಹೀಗೆ ಅನಂತ ರೂಪಗಳಿಂದ ಒಂದು ವೈಶ್ವಾನರ ಯಜ್ಞ ಅಥವಾ ಪ್ರಣಾಜ್ಞೆ ಹೋತ್ರ ಕ್ರಿಯೆಯಲ್ಲಿ ಅನಂತ ರೂಪಗಳಿಂದ ಭಗವಂತ ಇದ್ದಾನೆ ಅಂತಿಷ್ಟು ಚಿಂತನೆ ಮಾಡಿದರೆ ಸಾಕು ಹೀಗೆ ಯಾರು ಮಾಡ್ತಾರೋ ಅರಿ ತುಂಬನರ ನಿತ್ಯೋಪವಾಸ ಮಾಡಿದ ಫಲವನಿಗೆ ನಿಷ್ಪಾಪಿ ಪಾಪಗಳನ್ನೆಲ್ಲ ಪರಿಹಾರ ಮಾಡ್ತಾನೆ ನಿರಾಮಯ ಎಲ್ಲ ರೋಗಗಳನ್ನು ಕೊನೆಗೆ ಸಂಸಾರ ರೋಗವನ್ನೇ ಬಿಡುಗಡೆ ಮಾಡಿಸ್ತಾನೆ ಆನಂತರ ಮಹತ್ಸು ಯಜ್ಞಗಳ ಆಚರಿಸಿದ ಫಲ ಅಶ್ವಮೇಧಾದಿ ಮಹಾಮಹಾಯಜ್ಞಗಳನ್ನು ಮಾಡಿದ್ರೆ ಏನೋ ಫಲ ಬರ್ತಾ ಇದೆಯೋ ಅಂಥ ಫಲವನ್ನು ಭಗವಂತ ಇದು ಭಗವಂತನ ಔದಾರ್ಯ ಫಲಗಳ ನೀವ ಭಜ ಸೇವಾಯಾಮ್ ಅಂತ ಭಜಕರು ಅಂದರೆ ಭಜನೆ ಮಾಡೋದು ಅಂತ ಆದರೆ ಶ್ರವಣಂ ಕೀರ್ತನ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ಧಾಸ್ಯಂ ಸಖ್ಯಂ ಆತ್ಮ ನಿವೇದನಂ ಅಂತ ಆ ಭಕ್ತನಾಗಿರ್ತಕ್ಕಂಥವನಿಗೆ ಮೋಕ್ಷ ಸುಖವನ್ನೇ ಉಣಿಸ್ತಾನೆ ಭಗವಂತನ ಕೃಪಾ ಕಟಾಕ್ಷ ತೇನವಿನ ತೃಣಮಪ್ಪಿನ ಚಲತಿ ಅವನಿಲ್ಲದೆ ಇದೆ ಜಗತ್ತಿನಲ್ಲಿ ಏನೂ ನಡೀಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ವೇದ ಹೇಳ್ತಾ ಇದೆ ನೀನಿಲ್ಲದೆ ಜಗತ್ತಿನಲ್ಲಿ ಏನೂ ನಡೆಯೋದಕ್ಕೆ ಸಾಧ್ಯ ಇಲ್ಲ ನೀನೇ ನೀನು ಪೂಜೆಯನ್ನು ಮಾಡಕೋ ಅಂತ ಭೇದ ಹೇಳ್ತಿದ್ರು ಜೀವನಿಗೆ ಭಗವಂತನ ಪೂಜೆ ಮಾಡೋದರಲ್ಲಿ ಅಸ್ವತಂತ್ರವಾಗಿರ್ತಕ್ಕಂಥ ಅಧೀನವಾಗಿರ್ತಕ್ಕಂಥ ಕರ್ತೃತ್ವ ಇದ್ದೇ ಇದೆ ಏನೂ ಜ್ಞಾನ ಇಲ್ಲದೇ ಇರತಕ್ಕಂಥ ಪುಟ್ಟ ಶಿಶುವಿನಿಂದ ತಂದೆ ನಮಸ್ಕಾರ ಮಾಡಿಸ್ಕೊಂಡು ಹರಿಸ್ತಾನೆ ಆಗ ಶಿಶುವಿಗೆ ಕರ್ತೃತ್ವ ಇದೆಯೋ ಇಲ್ಲೋ ಇದೆ ಅಧೀನ ಕರ್ತೃತ್ವ ತಂದೆ ಹೇಳಿದಂತೆ ಮಗ ನಮಸ್ಕಾರ ಮಾಡಿತ್ತು ಕೂಸು ಅದೇ ರೀತಿಯಾಗಿ ಗೀತಾ ಭಾಷ್ಯದಲ್ಲಿ ಆಚಾರ ತಿಳಿಸ್ತಾರೆ ಸ್ವವಂದನಂ ವ್ಯಥಾ ಪಿತ್ರ ಕಾರಿಿತಂ ಶಿಷ್ಕರ್ತೃಕಂ ಅಂತ ಹಾಗೆ ಅಧೀನ ಕರ್ತೃತ್ವ ಅನ್ನೋದು ಜೀವನಿಗೆ ಇದೆ ಅವನಿಗೆ ಆ ಜೀವನ ಕರ್ಮಾನುಸಾರ ಫಲವನ್ನು ಕೊಡ್ತಾನೆ ಭಗವಂತ ಭಜಕನಿಗೆ ಅಸ್ವತಂತ್ರನೂ ಅಲ್ಪಶಕ್ತನೂ ಆಗಿರ್ತಕ್ಕಂಥ ಜೀವನಿಗೆ ತಾನೇ ಕರುಣೆಯಿಂದ ಸಾಧನ ಸಾಮಗ್ರಿಗಳನ್ನು ಕೊಡ್ತಾನೆ ಇಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಸಾಧನೆಗೆ ಯೋಗ್ಯವಾದ ಮನುಷ್ಯ ಜನ್ಮವನ್ನು ಕೊಡ್ತಾನೆ ಅವನನ್ನು ಅನುಗ್ರಹಿಸಿ ಅವನಲ್ಲೂ ಅಂತರ್ಯಾಮಿಯಾಗಿದ್ದು ತಾನೇ ಪೂಜೆಯನ್ನು ಮಾಡ್ಕೊತಾನೆ ಪ್ರತಿ ಮಾಸ ಮೊದಲಾದವುಗಳಲ್ಲೂ ತಾನೇ ನೆಲೆಸಿರ್ತಾನೆ ಆ ಪೂಜೆಯನ್ನು ಸ್ವೀಕಾರ ಮಾಡಿ ಫಲಗಳನ್ನು ಭಜಕರಿಗೆ ಫಲಗಳನ್ನು ಮಾತ್ರ ಭಕ್ತರಿಗೆ ಕೊಡ್ತಾನೆ ಇದು ಭಗವಂತನ ಔದಾರ್ಯ ಹೀಗೆ ಪ್ರೇರ್ಯ ಪ್ರೇರಕ ರೂಪಗಳಿಂದ ಎಲ್ಲ ಇದ್ದರೂ ಕೂಡ ಯಾವ ಶಕ್ತಿಯೂ ಕೂಡ ಅದು ಎಲೆಕ್ಟ್ರಿಕಲ್ ಫೋರ್ಸ್ ಅಲ್ಲ ಮ್ಯಾಗ್ನೆಟಿಕ್ ಫೋರ್ಸ್ ಅಲ್ಲ ಮೆಕ್ಯಾನಿಕಲ್ ಫೋರ್ಸು ಅಲ್ಲ ಗ್ರಾವಿಟೇಷನಲ್ ಫೋರ್ಸು ಅಲ್ಲ ತಂದೆ ಮಕ್ಕಳ ಸಂಬಂಧ ಹೇಗಿದೆಯೋ ಪವಿತ್ರವಾಗಿದ್ದು ಅತ್ಯಂತ ಪರಿಶುದ್ಧವಾದದ್ದು ಆ ರೀತಿಯಾಗಿ ಜೀವ ಮತ್ತು ಪರಮಾತ್ಮನ ಸಂಬಂಧ ಅನ್ನೋದು ಈ ಪದ್ಯದಲ್ಲಿ ತಿಳಿಸ್ತಾರೆ ದಾಸರು ಶ್ರೀಕೃಷ್ಣ ಅರ್ಪಣ